ಪದ್ಯ ಹನ್ನೆರಡು ಲತಾ ತೃಣ ರೂಪ ಇರ್ತಕ್ಕಂಥ ಸ್ಥಾವರ ಜೀವರುಗಳ ತಾರತಮ್ಯ ತಮೋ ಯೋಗ್ಯರಾದ ದೈತ್ಯರ ತಾರತಮ್ಯದ ವಿಚಾರವನ್ನು ಈ ಪದ್ಯದಲ್ಲಿ ತಿಳಿಸ್ತಾರೆ ದೃಮ ಲತಾ ತೃಣ ಗುಲ್ಮ ಜೀವರು ಕ್ರಮದಿ ನೀಚರು ಇವರಿಗಿಂತಲೇ ಅಧಮರಿನಿತವರು ನಿತ್ಯಬದ್ಧರಿಗಿಂತ ಅಜ್ಞಾನಿ ತಮೋಯೋಗ್ಯರ ಭತ್ಯರಧಮರು ಅಮರುಷಾದ್ಯಭಿಮಾನಿ ದೈತ್ಯರು ನಮುಚಿ ಮೊದಲಾದವರಿಗಿಂತಲೇ ವಿಪ್ರಚಿತಿ ನೀಚ ಜಂಗಮ ಜೀವರಾಶಿಗಳ ತಾರತಮ್ಯವೆಲ್ಲ ಹೇಳಾದಮೇಲೆ ಸ್ಥಾವರ ಜೀವರಾಗಿರ್ತಕ್ಕಂತಹ ಅಜ್ಞಾನವೇ ಅಧಿಕರಾಗಿರ್ತಕ್ಕಂತಹ ಮುಕ್ತಿಯೋಗ್ಯರಾದ ವೃಕ್ಷ ಜೀವರ ವಿಚಾರವನ್ನು ಹೇಳ್ತಾರೆ ವೃಕ್ಷರೂಪದಲ್ಲಿರುವಂತಹ ಜೀವರು ದ್ರೂಮ ಅಂತ ಕರ್ಸ್ಕೋತಾರೆ ಬಳ್ಳಿಯ ರೂಪದಲ್ಲಿರುವ ಜೀವರು ಲತಾ ಪೊದೆಯ ರೂಪದಲ್ಲಿರುವಂಥವ್ರಿಗೆ ಗುಲ್ಮ ಅಂತ ತೃಣ ರೂಪದಲ್ಲಿರುವ ಜೀವರು ತೃಣ ಅಂಥೇಳಿ ತೃಣ್ಯತೆ ಪಶ್ವಾದಿ ಬಿಹಿ ಇತಿ ತೃಣಂ ಅಂತ ಹುಲ್ಲಿನಲ್ಲಿ ಇರುವಂತಹ ಜೀವರು ಇವರೆಲ್ಲ ಸ್ಥಾವರ ಜೀವರ್ಗ ಜೀವರ ವರ್ಗಕ್ಕೆ ಸೇರಿರೋರು ಮುಕ್ತಿಯೋಗ್ಯ ಚೇತನರಾದ ಪೂರ್ವೋಕ್ತ ಅಂದರೆ ಹಿಂದೆ ಹೇಳಲ್ಪಟ್ಟ ಸ್ಥಾವರ ಜೀವರು ತಮ್ಮ ತಮ್ಮಲ್ಲಿ ಕ್ರಮವಾಗಿ ಸೋತ್ತಮರಿಗಿಂತ ಕಡಿಮೆ ತಾರತಮ್ಯದಲ್ಲಿ ಇಂತಹ ಸ್ಥಾವರ ಜೀವರಿಗಿಂತ ನಿತ್ಯಬದ್ಧರಾಗಿರ್ತಕ್ಕಂಥ ಅನಾದಿಯಿಂದ ಸುಖ ದುಃಖ ಮಿಶ್ರಿತವಾದ ಸ್ವಭಾವವನ್ನು ಹೊಂದಿರುವ ನಿತ್ಯ ಸಂಸಾರಿ ಜ ಜೀವರು ರಜೋರಜರು ಅವರು ಅಧಮರು ಭಗವದ್ದಾನ ಶೂನ್ಯರು ತಮಯೋಗ್ಯರು ಆಗಿರ್ತಕ್ಕಂಥ ತಾಮಸರು ನಿತ್ಯ ಸಂಸಾರಿಗಳಿಗಿಂತ ಅಧಮರು ನೀಚರು ಕಾಮ ಕ್ರೋಧ ಇತ್ಯಾದಿ ದುರ್ಗುಣಗಳಿಗೆ ಅಭಿಮಾನಿಯಾಗಿರ್ತಕ್ಕಂಥ ಅಮರುಷಾದಿ ದೈತ್ಯರು ಇನ್ನೂ ಅಧಮರು ಸಹನ ಇರದೇ ಇರೋರು ಕೋಪವಿಷ್ಟ ಚಿತ್ತರು ನಮುಚಿ ಮೊದಲಾದ ದೈತ್ಯರು ಮೇಲಿನ ದೈತ್ಯವರ್ಗಕ್ಕಿಂತ ನೀಚರು ವಿಪ್ರಚಿತ್ತಿ ಮೊದಲಾದವರು ನಮುಚಿಗಿಂತ ಅದಮರು ಹೀಗೆ ವೃಕ್ಷ ಲತಾ ಗುಲ್ಮ ತೃಣರೂಪದಲ್ಲಿರುವಂತಹ ಮುಕ್ತಿ ಮುಕ್ತಿಯೋಗ್ಯ ಚೇತನರಾದ ಸ್ಥಾವರರ ಜೀವರ ವರ್ಗ ಏನಿದೆ ಅದು ಮೂವತ್ತಾರನೇ ಕಕ್ಷೆಯಲ್ಲಿ ನಿತ್ಯಬದ್ಧರಾಗಿರ್ತಕ್ಕಂಥ ಸುಖ ದುಃಖ ಮಿಶ್ರಣವನ್ನು ಉಣ್ಣುವಂತಹ ನಿತ್ಯ ಸಂಸಾರಿಗಳ ವರ್ಗ ಮೂವತ್ತೇಳನೇ ಕಕ್ಷ ತಮೋಯೋಗ್ಯರು ಮೂವತ್ತೆಂಟನೇ ಕಕ್ಷ ಇವರಿಗಿಂತ ನೀಚರು ಅಂದರೆ ತಮೋಯೋಗ್ಯರು ಕಾಮಕ್ರೋಧಾದಿ ಅಭಿಮಾನಿ ದೈತ್ಯರಿದಾರಲ್ಲ ಅವರೆಲ್ಲ ಮೂವತ್ತೊಂಬತ್ತನೇ ಕಕ್ಷ ನಮುಚಿ ಮೊದಲಾಗಿರ್ತಕ್ಕಂಥ ದೈತ್ಯವರ್ಗ ನಲವತ್ತನೇ ಕಕ್ಷ ವಿಪ್ರಚಿತ್ತಿ ಮೊದಲಾಗಿರ್ತಕ್ಕಂಥ ದೈತ್ಯರು ನಮುಚಿ ಮೊದಲಾದವರಿಗಿಂತಲೂ ತಾರತಮ್ಯದಲ್ಲಿ ಅಧಮಾಧಮರು ನಲವತ್ತೊಂದನೇ ಕಕ್ಷದಲ್ಲಿ ಬರ್ತಾಳೆ ಮುಂದಿನ ಪದ್ಯದಲ್ಲಿ ಅಲಕುಮಿಯುತಾನೀಚಳೆನಿಪಳು ಕಲಿ ಪರಮನೀಚತಮ ಅವನಿಗಿಂತುಳಿದ ಪಾಪಿಗಳಿಲ್ಲ ನೋಡಲು ಈ ಜಗತ್ರೆಯದಿ ಮಲವಿಸರ್ಜನಾ ಕಾಲದಲ್ಲಿ ಕತ್ತರೆಯೊಳಗೆ ಕಾಶ್ಮಲ ಕುಮಾರ್ಗ ಸ್ಥಳಗಳಲ್ಲಿ ಚಿಂತನೆಯ ಮಾಡುವುದು ಬಲ್ಲವರು ನಿತ್ಯ ವಿಪ್ರಚಿತ್ತಿ ಮೊದಲಾದ ದುಷ್ಟ ದೈತ್ಯರಿಗಿಂತ ಕಲಿಯ ಪತ್ನಿ ಪತ್ನಿಯಾಗಿರುವಂತಹ ಅಲಕ್ಷ್ಮಿ ಅವಳು ನೀಚಳು ಅವಳು ನಲವತ್ತ್ ಮೂರನೇ ಕಕ್ಷದಲ್ಲಿ ಕಲಿ ಪುರುಷ ಅಲಕ್ಷ್ಮಿಗಿಂತ ಇನ್ನು ಪರಮ ನೀಚ ನಲವತ್ನಾಲ್ಕನೇ ಕಕ್ಷದಲ್ಲಿ ಕಲಿ ನೀಚರಲ್ಲಿ ಅತ್ಯಂತ ಶ್ರೇಷ್ಠ ಉಳಿದ ದೈತ್ಯವರ್ಗದವರೆಲ್ಲ ಈ ನೀಚ ತಮನಿಗಿಂತ ದೋಷದಲ್ಲಿ ಉತ್ತಮರು ಕಲಿಯನ್ನು ಹೋಲುವ ಪಾಪಿಷ್ಠೀವರು ಮೂರು ಲೋಕಗಳಲ್ಲಿ ಯಾರು ಇಲ್ಲ ಜಗತ್ತಿನಲ್ಲಿ ಪರಮ ಪಾಪಿಷ್ಠ ಪರಮ ನೀಚತಮ ಅಂತಾದರೆ ಕಲಿ ಇನ್ನು ಪರಮ ನೀಚತಮನಾಗಿರ್ತಕ್ಕಂಥ ಕಲಿಪುರುಷನನ್ನು ಯಾವ ಯಾವ ಸ್ಥಳಗಳಲ್ಲಿ ಸ್ಮರಣೆ ಮಾಡಬೇಕು ಅನ್ನೋದನ್ನು ತಿಳಿಸ್ತಾರೆ ಮಲಮೂತ್ರ ವಿಸರ್ಜನಾ ಕಾಲದಲ್ಲಿ ಘೋರ ಅಂಧಕಾರ ಇರುವಂತಹ ಕತ್ತಲೆ ಪರಿಸರದಲ್ಲಿ ಅಮೇಧ್ಯ ಮೊದಲಾಗಿರ್ತಕ್ಕಂಥ ದುರ್ಗಂಧದಿಂದ ನಾರುವಂತಹ ಕಷ್ಮಲಗಳಿಂದ ತುಂಬಿರುವಂತಹ ಕೊಳಚೆ ಮಾರ್ಗದಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ಜ್ಞಾನಿಗಳಾದವರು ನೀಚತಮನಾಗಿರ್ತಕ್ಕಂಥ ಪರಮ ಪಾಪಿಷ್ಟ ಕಲಿಯನ್ನು ನಿತ್ಯದಲ್ಲಿ ಅಲ್ಲಿ ಸ್ಮರಣೆ ಮಾಡಬೇಕು ಅಂತ ತಿಳಿಸ್ತಾರೆ